ಓಂ ಶ್ರೀ ಗುರುಭ್ಯೋ ನಮಃ ಹರಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣುಚ ಶಿವಮಹಾಪುರಾಣದಲ್ಲಿ ಎರಡನೆಯದಾದ ರುದ್ರಸಮಿತಿಯಲ್ಲಿ ಮೂರನೆಯ ಖಂಡವಾದ ಪಾರ್ವತಿ ಖಂಡದಲ್ಲಿ ನಾಲ್ಕನೆಯ ಅಧ್ಯಾಯ ಶ್ರೀ ಓಂ ನಮ ಶಿವಾಯ ಅಥ ಶ್ರೀ ಶಿವಮುರೇ ರುದ್ರಸಂಹಿತಾಂ ಪಾರ್ವತೀಂಡೇ ಚತುರ್ಥೋಧ್ಯಾ ಬ್ರಹ್ಮೋವಾಂ ದೈವೈಸ್ತುತೇವೀ ದುರ್ಗಾದುರ್ಗಾರ್ತಿಶಿ ಆವಿರ್ಬೋವ ದೇವಾಂ ಪುರತ ಜಗದಂಬಿಕ ರಥೇ ರತ್ನಮಯ ದಿವ್ಯೇ ಸಂಸ್ಥಿ ಪರಮ್ಭುತೆ ಜಾಲ ಸಂಯುಕ್ತೆ ಮೃದು ಸಂಸ್ತೇ ವರೆ ಬ್ರಹ್ಮಹೇಳ್ತನೆ ಯಲೇ ನಾರದ ಹೀಗೆ ದೇವತೆಗಳು ಸ್ತುತಿಸಲು ಆಪತ್ತನ್ನು ನಾಶ ಮಾಡುವ ದುರ್ಗಾಮಾತೆಯು ಆ ದೇವತೆಗಳ ಎದುರಿಗೆ ರತ್ನಮಯವು ಮಹಾ ಅದ್ಭುತವು ಕಿರು ಗೆಜ್ಜೆಗಳ ಮಾಲೆಯಿಂದ ಸುಂದರವಾದದ್ದು ಮೃದುವಾದ ರತ್ನಗಂಬಳಿ ಉಳ್ಳದ್ದು ಆದ ರತ್ನ ಪೀಠದಲ್ಲಿ ಆವಿರ್ಭವಿಸಿ ಪ್ರತ್ಯಕ್ಷಳಾದಳು ಇದು ದೇವತೆಗಳು ಹಿಮವಂತನೂ ಎಲ್ಲ ಸೇರಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಆದಿಮಾಯಿಯನ್ನು ಕುರಿತು ಯಾಕೆ ಹಿಮವಂತ ಮತ್ತು ಮೇನಾ ದೇವಿಗೆ ಪುತ್ರಿಯಾಗಿ ಜನಿಸು ಅಂಥೇಳಿ ಪಾರ್ವತಿಯನ್ನು ಪಾರ್ವತಿಯಾಗಿ ಜನಿಸು ಅಂಥೇಳಿ ಜಗದಂಬಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆವಾಗ ಅವಳು ಆವಿರ್ಭವಿಸಿದ್ಳು ದುರ್ಗಾಮಾತೆ ಕೋಟಿ ಸೂರ್ಯಾದಿ ಕೋಟಿ ಸೂರ್ಯ ಅಧಿಕಾಭಾಸ ರಮ್ಯಾ ವಯವಭಾಸಿ ಅನುಪಮಾ ಮಹಾಮಾಯಾ ಸದಾಶಿವಿಲಾಸಿನಿ ತ್ರಿಗುಣಾನಿರ್ಗುಣಾನಿತ್ಯ ಶಿವಲೋಕ ನಿವಾಸಿ ತ್ರಿದೇವಜನ ನೀ ಚಂಡೀ ಶಿವ ಸರ್ವಾರ್ತಿನಾಶಿನಿ ಸರ್ವಮಾತಾ ಮಹಾನಿದ್ರಾ ಸರ್ವಸ್ವಜನತಾರಿಣೀ ಆ ದೇವಿಯ ಅವಯವಗಳೆಲ್ಲವೂ ಕೋಟಿ ಸೂರ್ಯರಂತೆ ಪ್ರಕಾಶಿಸುತ್ತಾ ಅದಕ್ಕಿಂತಲೂ ಅಧಿಕ ಕೋಟಿ ಸೂರ್ಯ ಅಧಿಕ ಭಾಸ ರಮ್ಯಾ ಅವಯವ ಸ್ವತೇಜೋ ರಾಶಿ ಮಧ್ಯಸ್ಥ ವರರೂಪ ಸಮಚ್ಛವಿಹಿ ಸೇ ತೇಜಸ್ಸು ಅವಳ ಸುತ್ತಲೂ ಹರಡಿತ್ತು ಆ ತೇಜೋರಾಶಿಯ ಮಧ್ಯದಲ್ಲಿ ಇದ್ದಂತೆ ತೋರ್ತಾ ಇದ್ಲು ಅವಳು ತೇಜೋ ಸ್ವತೇಜೋ ರಾಶಿ ಮಧ್ಯಸ್ಥ ತನ್ನದೇ ಆದ ತೇಜೋ ರಾಶಿಯ ಮಧ್ಯದಲ್ಲಿದ್ದಳು ವರರೂಪ ಸಮಚ್ಛವಿಹಿ ಅದರ ಮಧ್ಯದಲ್ಲಿ ದೇವಿ ರಾರಾಜಿಸ್ತಾ ಇದ್ಲ ಆ ಅವಳ ಸೌಂದರ್ಯಕ್ಕೆ ಉಪಮೇ ಇರಲಿಲ್ಲ ವರರೂಪ ಅತ್ಯಂತ ಸುಂದರವಾಗಿದ್ಲು ಅವಳು ಮಹಾಮಾಯೆಯು ಸದಾಶಿವನ ಪ್ರಿಯ ಭಾರ್ಯೆಯು ಸತ್ವರಜಸ್ತಮೋ ಗುಣಗೊಳ್ಳವಳು ಆದರೆ ವಸ್ತುತಃ ಯಾವ ಗುಣಗಳು ಇಲ್ಲದವಳು ನಿತ್ಯಳು ನಿತ್ಯವಾದ ಶಿವಲೋಕದಲ್ಲಿ ವಾಸಿಸುವಳು ತ್ರಿಮೂರ್ತಿಗಳಿಗೂ ಮಾತೆಯು ಪಾಪಿಗಳಿಗೆ ಮಹಾಚಂಡಿಯು ಸಜ್ಜನರಿಗೆ ಮಂಗಳ ಸ್ವರೂಪಿ ಸ್ವರೂಪಿಯು ಸಕಲ ಪೀಡೆಯನ್ನು ಹೋಗಲಾಡಿಸುವವಳು ಎಲ್ಲರಿಗೂ ಮಾತೇ ಜಗಜ್ಜನನೀ ಮಹಾಮಾಯೆ ಲೋಕಮಾತೆ ಎಲ್ಲರನ್ನೂ ಉದ್ಧರಿಸುವವಳು ತೇಜೋಶೇ ಪ್ರಾರೈಶಿವ ತುಷ್ಟುಸ್ವಾ ಪುನಸ್ತೆ ವೈಸುರ ದರ್ಶನಕಾಂಕ್ಷಿಣ ಅಥ ದೇವಗಣಸ ವಿಶ್ವದ್ಯ ದರ್ಶನಪ್ಸವ ದದೃಶಿರ್ಜಗದಂ ತಂ ತತ್ಕೃ ಪ್ರಾಪ್ಯ ತತ್ರೀ ಬಹು ಆನಂದ ಸಂದೋಹಸ ತ್ರಿದಿವೌಕಸಾಂ ಪುನಃ ಪುನಃ ಪ್ರಣಯ ಮುಸ್ತಾಂ ತುಷ್ಟುಶ್ಚವಿಶೇಷ ಇಂತಹ ತೇಜೋ ಪ್ರಭಾವದಿಂದ ಬೆಳಗುತ್ತಿರುವ ದೇವಿಯನ್ನು ದೇವತೆಗಳು ನೋಡಿದರು ಬಳಿಕ ವಿಷ್ಣು ಮೊದಲಾದ ದೇವತೆಗಳು ದೇವಿಯ ದರ್ಶನದಿಂದ ಆನಂದವನ್ನು ಹೊಂದಿ ಪುನಃಪುನಃ ಅವಳನ್ನು ನಮಸ್ಕರಿಸಿ ಹೀಗೆ ಸ್ತುತಿಸಿದರು देवाऊचु शिवे शर्वाणी कल्याणी जगदंब महेश्वरी देवा महेश्वाता वैम्भिनाशिनी जानन्ति जानती देश वेद शास्त्रात्नश अतीतो महिमा ध्यान ತವಾಂಗನಸೋ ಶಿವೇ ದೇವತೆಗಳು ಹೇಳಿದರು ಸ್ತುತಿಸಿದರು ಮಂಗಳ ರೂಪಳಾದ ಓ ದೇವಿಯೇ ನೀನು ಜಗನ್ಮಾತೆಯು ಮಹೇಶ್ವರಿಯು ನಿನಗೆ ನಾವು ಶರಣು ಬಂದಿದ್ದೇವೆ ನೀನು ಎಲ್ಲರ ದುಃಖವನ್ನು ಹೋಗಲಾಡಿಸುವವಳು ಓ ನಿನ್ನ ಮಹಿಮೆಯನ್ನು ವೇದಗಳು ಶಾಸ್ತ್ರಗಳು ಸಂಪೂರ್ಣವಾಗಿ ತಿಳಿಸಲಾರವು ನಿನ್ನ ಮಹಿಮೆಯು ಧ್ಯಾನಕ್ಕೆ ನಿಲುಕುವಂಥದ್ದಲ್ಲ अतद्व्यादस्ता वै चकित चकित सदा अभीधत्ते श्रुतिर पर कथाता जानती बहवो भक्ता भक्ति शरणागत नकुत्रापि कदिक ವಿಜ್ಞಪ್ತಿ ಶೃಣುಸುಪ್ರೀತ ಯ ಸಂಬಿಕೇ ತವ ದೇವಿ ಮಹಾದೇವಿ ಹೀನತರ್ಣಯಮೆ ಓ ದೇವಿ ಶ್ರಿಯೂ ಸಹ ವೇದವೂ ಸಹ ನೀನು ಅಸತ್ಯವಾದ ಜಡವಸ್ತುವಿಗಿಂತಲೂ ಭಿನ್ನಳು ಅಂತೇಳಿ ಭೇದ ರೂಪವಾಗಿ ನಿನ್ನ ಸ್ವರೂಪವು ಇಂತಹುದೇ ಎಂದು ಪ್ರತ್ಯಕ್ಷವಾಗಿ ಹೇಳಲು ಆ ಶ್ರುತಿಯೂ ಅಶಕ್ತವಾಗಿದೆ ಹೇಗಿರಲು ಸಾಮಾನ್ಯರು ನಿನ್ನ ಸ್ವರೂಪವನ್ನು ಹೇಳುವುದು ಎಲ್ಲಿಂದ ಆದರೆ ನಿನ್ನ ಭಕ್ತರು ನಿನ್ನ ಅನುಗ್ರಹದಿಂದಲೇ ನಿನ್ನ ಸ್ವರೂಪವನ್ನು ತಿಳಿಯಬಲ್ಲರು ನಿನ್ನದಾದ ಅನುಗ್ರಹದಿಂದಲೇ ನಿನ್ನ ಸ್ವರೂಪವನ್ನು ತಿಳಿಯಬಲ್ಲರು ನಿನ್ನನ್ನು ಮರೆಹುಕ್ಕ ಭಕ್ತರಿಗೆ ಯಾವ ಭಯವೂ ಇಲ್ಲ ಈಗ ನಿನ್ನ ದಾಸರಾದ ನಾವು ಬಂದು ವಿಷಯವನ್ನು ವಿಜ್ಞಾಪಿಸಿಕೊಳ್ತೇವೆ ನಿನ್ನ ಕಥೆಯನ್ನೇ ತಿಳಿದ ಮಟ್ಟಿಗೆ ವರ್ಣಿಸ್ತೇವೆ ಪುರಾ ದಕ್ಷ ಸುತ ಭೂತ್ವಾ ಸಂಜಾತ ಹರವಲ್ಲಭ ಪುರ ದಕ್ಷ ಸುತ नाशयत्वमकं महतु पितृतअनादरम प्राप्या त्यजवाणवशातु स्वोकमगमस्वुखम महतु ओ देविये ಹಿಂದೆ ನೀನು ದಕ್ಷಪುತ್ರಿ ಸತೀದೇವಿಯಾಗಿ ಜನಿಸಿ ಹರನ ಪ್ರಿಯ ಭಾರ್ಯೆಯಾದೆ ಬ್ರಹ್ಮ ಮೊದಲಾದ ದೇವತೆಗಳು ದುಃಖವನ್ನು ಪರಿಹರಿಸಿರುವೆ ಬಳಿಕ ತಂದೆಯಾದ ದಕ್ಷನಿಂದ ಅವಮಾನವನ್ನು ಹೊಂದಿ ನಿನ್ನ ಪೂರ್ವ ಶರೀರವನ್ನು ತ್ಯಜಿಸಿ ನಿನ್ನ ಲೋಕಕ್ಕೆ ತೆರೆ ಆಗ ನಿನ್ನ ವಿರಹದಿಂದ ಹರನು ತುಂಬ ದುಃಖಿತನಾದ न ही जा प्रपूर्ण तदेव कार्यम महेश्वरी व्याको दवा शरण वांगता वयम पूर्णंकु महेशा निर्जराण मनोरथम सनत्कुमचन सफल स्यादि अवतीर्यक्षक्षिती रुद्रपत्न लीलाकु यथाग्य प्राप्नु निर्जरा, निर्जरा सुख ಸುಖೀ ಸ್ಯಾದ್ದೇವಿ ರುದ್ರೋಪಿ ಕೈಲಾಸಚಲ ಸಂಸ್ಥಿ ಸರ್ವೇ ಬವ ಸುಖೋ ದುಃಖ ನಶ್ಯತು ಕೃತ್ಸ್ನ ಓ ಮಹಾದೇವಿಯೇ ಆದರೆ ನಿನ್ನ ಅವತಾರದಿಂದ ಆಗಬೇಕಾದ ದೇವಕಾದ್ಯವು ಪೂರ್ಣವಾಗಿ ಆಗಲೇ ಇಲ್ಲ ಮುನಿಗಳು ದೇವತೆಗಳು ಎಲ್ಲರೂ ದುಃಖಿತರಾಗಿ ನಿನ್ನನ್ನು ಮರೆ ಹೊಕ್ಕಿದ್ದೇವೆ ಓ ಮಹೇಶ್ವರಿ ದೇವತೆಗಳ ಮನೋರಥವನ್ನು ಪೂರ್ಣಗೊಳಿಸು ಸನತ್ ಕುಮಾರನ ವಾಕ್ಯವು ಸಫಲವಾಗುವಂತೆ ಮಾಡು ಭೂಮಿಯಲ್ಲಿ ನೀನು ತಿರುಗಿ ಅವತರಿಸಿ ರುದ್ರನ ಪತ್ನಿಯಾಗು ಯೋಗ್ಯವಾದ ಲೀಲೆಗಳನ್ನು ಆಚರಿಸು ಅದರಿಂದ ದೇವತೆಗಳಿಗೆ ಸುಖವಾಗ್ತದೆ ರುದ್ರನು ಸುಖಿಯಾಗ್ತಾನೆ ನಿನ್ನ ಅವತಾರದಿಂದ ಎಲ್ಲರೂ ಸುಖಿಗಳಾಗಲಿ ದುಃಖವೆಲ್ಲವೂ ನಾಶವಾಗಲಿ ಅಂಥೇಳಿ ದೇವತೆಗಳು ಋಷಿಗಳು ಎಲ್ಲ ಸೇರಿ ಸ್ತೋತ್ರ ಮಾಡಿದರು ಬ್ರಹ್ಮ ವಿಷ್ಣುಗಳು ಸ್ತೋತ್ರ ಮಾಡಿದರು ಬ್ರಹ್ಮೋವಾ ಪ್ರೋಚ್ಯಾಮರಸ ವಿಶ್ವಾದ್ಯ ಪ್ರೇಮಸಂಕುಲಾ ಮೌನಮಸ್ಥಾ ಸಂತಸ್ತುಕ್ತಿ ಭಕ್ತಿ ನಮ್ರಾತ್ಮೂರ್ತಯ ಶಿವಾಪ್ರಸನ್ನ ಭೂತ್ ಆಕರ್ಣ್ಯಾ ಸಂಸ್ತುತಿ ಆಕಲಾತೇತು ಸಂಸ್ಮ ಸುಪ್ರಭುಂ ಶಿವಂ ಉಚೋ ಮಾತದೇವ ಸಂಬೋಧ್ಯ ವಿಬುಧಾಶ್ ತಾಂ ವಿಹಸ್ಯ ಮಾಪತಿ ಮುಖಾಂ ಸದಯಾ ಭಕ್ತವತ್ಸಲ ಬ್ರಹ್ಮ ಹೇಳ್ತಾನೆ ಹೀಗೆ ಹೇಳಿ ಹರಿಯೇ ಮೊದಲಾದ ದೇವತೆಗಳು ಭಕ್ತಿಯಿಂದ ವಿನೀತರಾಗಿ ಮೌನವನ್ನು ತಾಳಿದರು ಆಗ ಮಹೇಶ್ವರಿಯು ದೇವತೆಗಳ ಸ್ತುತಿಯಿಂದ ಪ್ರಸನ್ನಳಾಗಿ ನಡೆದಿರುವ ವೃತ್ತಾಂತವೆಲ್ಲವನ್ನು ಜ್ಞಾನದೃಷ್ಟಿಯಿಂದ ತಿಳಿದಳು ಬಳಿಕ ತನ್ನ ಪ್ರಭುವಾದ ಶಿವನನ್ನು ಧ್ಯಾನಿಸಿ ದಯಾಮಯಳು ಭಕ್ತವತ್ಸಳು ಆದ ದೇವಿಯು ದೇವತೆಗಳನ್ನು ಕುರಿತು ಹೀಗೆ ಹೇಳ್ತಾಳೆ ಉಮೋವಾಚ ಹೇ ಹರೆ ಹೇ ವಿಧೇದೇವಾನಯ್ಚದ್ಯುತ ಮದ್ವಾಕ್ಯ ಪ್ರಸನ್ನಹನ್ನ ಸಂಶಯ ಚರಿ ಮಮ್ಮೋಕ್ಯ ಸುಖಾವಹಂ ಕೃತ ಸಕಲ ದಕ್ಷ ಮೋಹಾಕರಿಷ್ಯಾಮ ಕ್ಷಿತೌ ಪೂರ್ಣ ಸಂಶಯ ಬಹವೋ ಹೇತವೊಪ್ಯತ್ರ ತದಾತ್ ಉಳೆ ಎಲೈ ಹರಿ ಎಲೆ ದೇವತೆಗಳೇ ಮತ್ತು ಮುನಿಗಳೇ ನಾನು ಪ್ರಸನ್ನಳಾಗಿದ್ದೇನೆ ವ್ಯತೆಯನ್ನು ಬಿಟ್ಟು ನನ್ನ ಮಾತನ್ನು ಕೇಳಿ ನನ್ನ ಪ್ರತಿಯೊಂದು ಕಾರ್ಯವೂ ಸಹ ಜಗತ್ತಿಗೆ ಸುಖವನ್ನು ಉಂಟು ಮಾಡುವುದೇ ಆಗಿದೆ ನಾನೇ ದಕ್ಷನು ಮೋಹಗೊಳ್ಳುವಂತೆ ಮಾಡಿದ್ದು ನಾನೇ ನೀವೀಗ ಹೇಳಿದಂತೆ ಭೂಮಿಯಲ್ಲಿ ತಿರುಗಿ ಅವತರಿಸ್ತೇನೆ ಇದಕ್ಕೆ ಇನ್ನೂ ಅನೇಕ ಕಾರಣಗಳುಂಟು ಅದನ್ನು ಹೇಳ್ತೇನೆ ಆಧಾರದಿಂದ ಕೇಳಿ ಅಂತೇಳಿ ಹೇಳ್ತಾಳೆ ಪುರ चातिसुभक्ति सेवा मे चक्रतुस्तात जननी वत्सती तनो इदी कुेवा मतश मेनाशेषतुताेना संशय ರುದ್ರೋ ಗತು ಯೂಯಂ ಚಾವತಾರಂ ಹಿಮವದ್ಗೃಹೇ ಅತಶ್ಚಾವತರಿಷ್ಯಾಮಿ ದುಃಖನಾಶೋ ಭವಿಷ್ಯತಿ ಹಿಂದೆ ಸತೀದೇವಿ ಆದ ನನ್ನನ್ನು ಹಿಮವಂತನು ಮೇನಾದೇವಿಯು ಸಹ ತಂದೆ ತಾಯಿಗಳಂತೆ ಸೇವಿಸಿದ್ದಾರೆ ಈಗಲೂ ಸಹ ನಿತ್ಯವೂ ಭಕ್ತಿಯಿಂದ ನನ್ನನ್ನು ಸೇವಿಸ್ತಾ ಇದ್ದಾರೆ ಮೇನಾದೇವಿಯು ನಾನು ತನ್ನ ಮಗಳಾಗಬೇಕೆಂದು ವಿಶೇಷವಾಗಿ ಅರ್ಚಿಸ್ತಾ ಇದ್ದಾಳೆ ರುದ್ರನು ಹಿಮಾಲಯದಲ್ಲಿ ವಾಸ ಮಾಡುತ್ತಾನೆ ಆ ಹಿಮವಂತನ ಮನೆಯಲ್ಲಿ ನಾನು ಅವತರಿಸ್ತೇನೆ ನಿಮ್ಮೆಲ್ಲರ ದುಃಖವು ನಾಶವಾಗ್ತದೆ ಅಂತೇಳಿ ಹೇಳ್ತಾಳೆ ಸರ್ವೇ ಗಚ್ಚತಧಾಮಸ್ವಂ ಸ್ವಂ ಸುಖಂ ಲಭತಾಂಚಿರಂ ಅವರ ಅವರ್ಯ ತದಾ ಭೂತ್ ಮೇನಾ ಸುತ ಭೂತ್ ಮೇನಾಜಾ ಹರಪತ್ನಿ ಭವಿಷ್ಯ ಸುಗುಪ್ತಂ ಮತವಾತ್ಮನಃ ಅದ್ಭುತ ಶಿವಲೀಲಾ ಹಿ ಜ್ಞಾನಿ ಮೋಹಿನಿ ಎಲೆಯ ದೇವತೆಗಳಿರ ಎಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಿಗೆ ತೆರಳಿ ಮೇನಾದೇವಿಗೆ ಪ್ರಿಯ ಪುತ್ರಿಯಾಗಿ ಜನಿಸಿ ನಾನು ಅವಳನ್ನು ಸಂತೋಷಗೊಳಿಸ್ತೇನೆ ಮುಂದೆ ಹರನ ಮಡದೇ ಆಗ್ತೇನೆ ಇದು ನನ್ನ ರಹಸ್ಯವಾದ ಅಭಿಪ್ರಾಯ ಶಿವನ ಲೀಲೆಯು ಅತ್ಯದ್ಭುತವಾದದ್ದು ಜ್ಞಾನಿಗಳನ್ನು ಮೋಹಗೊಳಿಸುವಂತಹದ್ದು ಅಂತೇಳಿ ದೇವಿ ಹೇಳ್ತಾಳೆ यवत्भृति त्यक्ता स्वतुर्दक्षसुरा पितृतनादर दृष्टवा स्वामस्तौ तत्क्रत, गता प्रभृति स स्वामीद्र कालाग्न संसक दिगंब बहुआशु मच्चितरायण <coughs> मम रोष क्रतौ दृष्ट् पितस्तता सती अत्यजत्वत प्रीतिया धर्मे ಎಲೆಯ ದೇವತೆಗಳಿರ ತಂದೆ ಅವಮಾನದಿಂದ ನಾನು ಸತಿಯು ಯಾವಾಗ ದೇಹವನ್ನು ಯಜ್ಞದಲ್ಲಿ ತ್ಯಜಿಸಿದೆನೋ ಆ ಮೊದಲುಗೊಂಡು ಕಾಲಾಗ್ನಿ ಎಂದು ಹೆಸರುಳ್ಳ ಆ ರುದ್ರನು ನನ್ನನ್ನೇ ಚಿಂತಿಸುತ್ತಾ ದಿಗಂಬರನಾದ ನನ್ನ ಕೋಪವನ್ನು ನೋಡಿ ತಂದೆ ಯಜ್ಞಕ್ಕೆ ಹೋದ ನನ್ನ ರೂಪಳಾದ ಸತೀ ದೇವಿಯು ವಿಚಾರದಿಂದ ಆ ಶರೀರವನ್ನು ತ್ಯಜಿಸಿದಳು ಯೋಗ್ಯಭೂತ್ಸನಂ ತಕ್ವಾ ಕೃತ್ ವೇಷಮಲೌಕಿಕ ಸದೆ ನ ದೇ ನ ಸೇಹೇ ವಿರಹಂ ತದ್ರೋಪೇಶ್ವರ ಮಮ ಹೇತೋರ್ಮಃದುಃಖಿ ಸ ಬೂವಕು ವೇಷಭತ್ ಅತ್ಯಜತ್ ಸದಾರಭ್ಯ ಕಾಜಂ ಸುಖ ಮುತ್ತಮ ಅಲೌಕಿಕವಾದ ದಿಗಂಬರವೇಷವನ್ನು ಧರಿಸಿ ಆ ಶಿವನು ಯೋಗಿಯಾದ ಆದರೂ ಅವನು ನನ್ನ ರೂಪಳಾದ ಸತೀ ದೇವ್ಯ ವಿರಹವನ್ನು ಸಹಿಸಲಾರದವನಾದ ನನಗೋಸ್ಕರವಾಗಿ ಮಹಾದುಃಖವನ್ನು ಅನುಭವಿಸುತ್ತಾ ಅಲೌಕಿಕವೇಷವನ್ನು ಧರಿಸಿದ ಆಮದಲ್ಗೊಂಡು ಕಾಮಸುಖ್ಯಜಿಸಿದ ಅನ್ಯಕ್ಷುಣುತ ಹೇ ವಿಷ್ಣು ಹೇ ವಿಧೇ ಮುನೆಯಸ್ವರ ಮಹಾಪ್ರಭೋರ್ ಮಹೇಶೀನಪಿ ವಿಧಾ ಸುಪ್ರೀತ್ಯರ ಶಾಂತಿ ಪ್ರಾಪ ಕುಪ್ಯೇಕ ಇವ ಸಹ ಇತಸ್ತೋರು ಶೈವಸ ಪ್ರಭು ಯೋಗ್ಯ ಯೋಗ್ಯಂ ನ ಬುಬುಧೇ ಭ್ರಮನ್ ಸರ್ವತ್ರ ಸರ್ವ ಎಲೈ ವಿಷ್ಣು ಎಲೈ ಬ್ರಹ್ಮ ಎಲೈ ದೇವತೆಗಳ ಮುನಿಗಳಿರ ಮಹೇಶ್ವರನ ಅದ್ಭುತವಾದ ಲೀಲಿ ಎಂದು ಹೇಳ್ತೇನೆ ಕೇಳಿ ಆ ಪರಶಿವನು ವಿರಹ ದುಃಖಿತನಾಗಿ ನನ್ನ ಎಲುಬಿನಿಂದ ಮಾಲೆಯನ್ನು ರಚಿಸಿ ಪ್ರೀತಿಯಿಂದ ಧರಿಸಿ ಆದರೂ ಅವನಿಗೆ ಶಾಂತಿ ದೊರೆಯಲಿಲ್ಲ ಜ್ಞಾನಿಯಾದರೂ ಅವನು ಹುಚ್ಚನಂತೆ ಅಲ್ಲಿಯಲ್ಲಿ ತಿರುಗುತ್ತಾ ರೋಧಿಸಿದ ಯೋಗ್ಯ ಯಾವುದು ಅಯೋಗ್ಯ ಯಾವುದು ಎಂಬುದನ್ನು ತಿಳಿಯಲಾರದು ಅನಾದ ಇಂ ಹಾಷಿ ಇತ್ತಂ ಲೀಲಾಂ ಹರೋ ಕಾರ್ಷಿ ದರ್ಶಯನ್ ಕಾಮಿನಾಂ ಪ್ರಭು ಪ್ರಭು ಊಚೆ ಕಾಮುಕವದ್ವಾಣೀ ವಿರಹವ್ಯಾಕುಮ ವಸ್ತುಶೋವಿ ಅಧೀನ ಅಸ್ತ್ಯಜಿ ಪರಮೇಶ್ವರ ಪರಿಪೂರ್ಣ ಶಿವಸ್ವಾಮಿ ಮಾಯಾಧೀಶೋ ಅಖಿಲೇಶ್ವರ ಅನ್ಯಥ ಮೋಹತಸ್ತಸ್ಯ ಕಿಂ ಕಾಚ ಪ್ರಯೋಜನ ವಿಕಾರೇಣಿ ಕೇನಾ ಶುಭ ಮಾಯ ಲಿಪ್ತೋ ಹೀಗೆ ಆಹರನು ಕಾಮಿಗಳ ಅವಸ್ಥೆಯನ್ನು ಪ್ರದರ್ಶಿಸುತ್ತ ಲೀಲೆಯನ್ನು ಪ್ರಕಟ ಮಾಡಿದ ಕಾಮುಗನಂತೆ ವಿರಹ ದುಃಖದಿಂದ ದೀನವಾಣಿಯನ್ನು ನುಡಿದ ಇದೆಲ್ಲವೂ ಮಾಯೆ ಆಟವು ವಸ್ತುತಃ ಆ ಶಿವನು ಯಾವ ವಿಕಾರಗಳೂ ಇಲ್ಲದವನು ಉದಾರನು ಜಿತೇಂದ್ರಿಯನು ಪರಿಪೂರ್ಣನು ಆಪ್ತ ಕಾಮನು ಮಾಯೆಗೆ ಹೀಗಿರುವ ಆ ಪರಮೇಶ್ವನನಿಗೆ ಮೋಹ ಕಾಮ ವಿಕಾರಗಳಿಂದ ಏನು ಪ್ರಯೋಜನ ಅವನು ಮಾಯೆಗೊಳಪಡುವವನಲ್ಲ ಮಾಯನ್ನೇ ಅವನು ಆಳುವವನು ರುದ್ರೋತೀ ವೇಚ್ಛತಿ ಕರ್ತುಂ ಕರಗ್ರಹಂ रुद्रोतीक्षति विभुसमीकर्गृह कर अवता हिमाचल सुरा अत्याद्रसतोष हेतव हिमागपत् मेनायां लौकिकी गतिमाश्रिता भक्ता रुद्रप्रिया भक्त तपस्कृत सुदुस्सह देव्यं क्या ಭಕ್ತ ರುದ್ರಪ್ರಿಯ ಭೂತ್ ತಪಕೃತ್ವಾ ಸುಧುಸಹಂ ದೇವ ಕಾರ್ಯಂ ಕರಿಷ್ಯಾಮಿ ಸತ್ಯಂ ಸತ್ಯಂ ನ ಸಂಶಯೋ ರುದ್ರನು ತಿರುಗಿ ನನ್ನನ್ನು ಮದುವೆಯಾಗಲಿ ಇಚ್ಛಿಸ್ ಇಚ್ಛಿಸಿ ಆ ರುದ್ರನ ಸಂತೋಷಕ್ಕಾಗಿ ಹಿಮವಂತನ ಮನೆಯಲ್ಲಿ ಮೇನಾದೇವಿಯಲ್ಲಿ ಅವತರಿಸ್ತೇನೆ ಭಕ್ತಳು ರುದ್ರಪ್ರಿಯಳು ಆಗಿ ಘೋರವಾದ ತಪವನ್ನು ಆಚರಿಸಿ ದೇವ ಕಾರ್ಯವನ್ನು ಮಾಡ್ತೇನೆ ರುದ್ರನನ್ನು ಮದುವೆ ಆಗ್ತೇನೆ ಇದು ಸತ್ಯವಾದ ಮಾತು ಸಂಶಯವಿಲ್ಲ ಅಂತೇಳಿ ದೇವಿ ಆಶ್ವಾಸನೆ ಕೊಡ್ತಾಳೆ ಗಚ್ಚತ ಸ್ವಗೃಹಂ ಸರ್ವೇಭವಂ ಭಜತ ನಿತ್ಯಶಃ ತತ್ಕೃತ ಅಖಿಲಂ ದುಖಂ ವಿನಶ್ಯತಿ ನ ಸಂಶಯ ಭವಿಷ್ಯ ಕೃಪಾಲೋಸ್ತು ಕೃಪಾ ಮಂಗಲಂ ಸದಾ ವಂದ್ಯಾ ಪೂಜ್ಯಾ ತ್ರಿಲೋಕೆಹಂ ತಜ್ಜಾೇತಿ ಚೇತುತ ಎಲೆಯೇ ದೇವತೆಗಳಿರ ನಡೀರಿ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿತ್ಯವು ಶಂಕರನನ್ನು ಭಜಿಸಿರಿ ದಯಾಮಯನಾದ ಆ ಅನುಗ್ರಹದಿಂದ ನಿತ್ಯವೂ ಮಂಗಳವಾಗುವುದು ದುಃಖವೆಲ್ಲವೂ ನಾಶವಾಗಬಹುದು ನಾನಾದರೂ ಸಹ ಆ ಪರಶಿವನ ಪತ್ನಿಯಾದುರಿಂದಲೇ ಪೂಜ್ಯಳು ಮತ್ತು ವಂದ್ಯಳು ಅಂತೇಳಿ ಹೇಳ್ತಾಳೆ ಬ್ರಹ್ಮೋವಾಚ ಇತ್ಯ ಜಗದಂಬಾ ಸಾ ದೇವತಾ ತರ್ದೇ ಶಿವಾತ ಸ್ವೋಕ್ರಾಪ ವೈ ದೃತ ವಿಷ್ಣು ಆದಯಸ್ಸುರಸ ಮುನೈಶ್ಶ್ಚನ್ವಿತಃ ತದ್ದಿಶಿ ಸನ್ ನಮ ಸ್ವಸ್ವಧಾಮ ಸಂಯು ಬ್ರಹ್ಮ ಹೇಳಿದ ಹೀಗೆ ಹೇಳಿ ಜಗನ್ಮಾತೆಯಾದ ಪರಮೇಶ್ವರಿಯು ದೇವತೆಗಳು ನೋಡ ನೋಡುತ್ತಿದ್ದಂತೆಯೇ ಅಲ್ಲಿಯೇ ಅಂತ್ರಜ್ಞಾನಳಾಗಿ ತನ್ನ ಲೋಕಕ್ಕೆ ತೆರಳಿದಳು ಬಳಿಕ ಹರಿಯೇ ಮೊದಲಾದ ದೇವತೆಗಳು ಮುನಿಗಳು ಸಹ ಹರ್ಷಗೊಂಡವರಾಗಿ ದೇವಿಯು ಅಂತ್ರಜ್ಞಾನಳಾದ ದಿಕ್ಕಿನಲ್ಲಿ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇತ್ತಂ ದುರ್ಗಾಸುಚರಿತಂ ವರ್ಣಿತಂತೆ ಮುನೀಶ್ವರ ಸರ್ವದಾ ಸುಖಂ ಲೃಣಾಮ್ ಭಕ್ತಿ ಮುಕ್ತಿಪ್ರದಾಯಕ ಭಕ್ತಿ ಮುಕ್ತಿ ಯ ಇದಂ ಶೃಣು ಯಾ ನಿತ್ಯಂ ಶ್ರಾವಯೇದ್ವಾ ಸಮಾಹಿ ಪಠೇದ್ವಾ ಪಾಠೇದ್ವಾಪಿ ಸರ್ವಾನ್ ಕಮಾನವಾಪ್ನು ಹೀಗೆ ನಿನಗೆ ಮನೋಹರವಾದ ದುರ್ಗಾ ಆ ಚರಿತವನ್ನು ವರ್ಣಿಸಿದ್ದೇನೆ ಈ ಚರಿತವು ಮನುಷ್ಯರಿಗೆ ಸುಖವನ್ನುಂಟು ಮಾಡುವುದು ಭೋಗ ಮೋಕ್ಷ ಭಕ್ತಿ ಮುಕ್ತಿಗಳನ್ನೆಲ್ಲ ಮಾಡುವುದು ಈ ಚರಿತವನ್ನು ಶ್ರದ್ಧೆಯಿಂದ ಕೇಳಬೇಕು ಓದಿ ಹೇಳಬೇಕು ಪಾರಾಯಣ ಮಾಡಬೇಕು ಪಾರಾಯಣವನ್ನು ತಿಳಿದವರಿಂದ ಮಾಡಿಸಲೂ ಹಾಗೆ ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುವ ಇದಿ ಶ್ರೀ ಶಿವಮಹಾಪುರಾಣಿಯ ದ್ವಿತೀಯಾಂ ರುದ್ರ ಸಂಹಿತಾಂ ತೃತೀಯ ಪಾರ್ವತೀಖಂಡೇ ಪೂರ್ವಗತಿವರ್ಣನನ್ನಾಮ ಚತುರ್ಥೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಂಹಿತೆಯ ಮೂರನೆಯ ಪಾರ್ವತೀಂಡದಲ್ಲಿ ಪೂರ್ವಕಥಾನುವರ್ಣನು ಎಂಬ ನಾಲ್ಕನೆಯ ಅಧ್ಯಾಯವು ಮುಗಿದುದು ಐದನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀಶಂಕರಾರ್ಪತಮಸ್ತು ಓಂ ತತ್ಸತ್